ವೈದಿಕರ ಸಹೃದಯತೆ ಕುಣಿಗಲ ರಾಮಶಾಸ್ತ್ರಿಗಳು ಒಮ್ಮೆ ರಾಮೇಶ್ವರಕ್ಕೆ ಯಾತ್ರೆ ಹೊರಟರು ಆ ಯಾತ್ರೆಗೆ ತಕ್ಕ ಸೌಕರ್ಯಗಳನ್ನೆಲ್ಲ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರವರು ಒದಗಿಸಿಕೊಟ್ಟಿದ್ದರು ಪಾಚಗಳ ಪರಿಚಾರಕ ವರ್ಗ ಒಂದು ಮೇನ ಅದನ್ನು ಹೊರುವ ಬೋಯಿಗಳು ಈ ಪರಿವಾರವೆಲ್ಲಾ ಇತ್ತು ಮತ್ತು ಶಾಸಿಗಳವರು ಮಾರ್ಗವಶಾತ್ ತಲುಪಿ ತಂಗಬೇಕಾದ ಸ್ಥಳಗಳ ಅಧಿಕಾರಿಗಳಿಗೆ ರಹದಾರಿಯು ಸಾಮಾನು ಸರಂಜಾಮು ಸರಬರಾಜಿಗಾಗಿ ಹುಕುಂನಾಮೆಗಳು ಹೊರಟಿದ್ದವು ಹೀಗೆ ಗೊತ್ತಾದ ಸಿಬ್ಬಂದಿಯೊಡನೆಯೂ ಆಪ್ತ ಶಿಷ್ಯರೊಡನೆಯೂ ಶಾಸ್ತ್ರಿಗಳ ಪ್ರಯಾಣ ಸಾಗಿತ್ತು ರಾಜುಶಾಸ್ತ್ರಿಗಳು ಅವರ ಮಾರ್ಗದಲ್ಲಿ ಮಯೂರ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 ಮಹಾಮಹೋಪಾಧ್ಯಾಯರು ಸಕಲ ಶಾಸ್ತ್ರ ಪಾರಂಗತರು ಕುಲಪತಿಗಳು ಇಂತಹ ಮಹನೀಯರು ಮೇನಾದ ಪಕ್ಕದಲ್ಲಿ ಅನಾಮಧೇಯರಂತೆ ನಡೆಯುತ್ತಿರುವುದೇ ಆ ಮೇನಾದಲ್ಲಿ ಕುಳಿತ ಮನುಷ್ಯ ಎಂತ ಉದ್ದತನಾಗಿರಬೇಕು ರಾಜುಶಾಸ್ತ್ರಿಗಳು ವೃದ್ಧರು ಆತ ವೃದ್ಧನಲ್ಲ ವೃದ್ಧರಾದವರನ್ನು ನಡೆಸಬಾರದು ಎಂಬುವಷ್ಟು ಮರ್ಯಾದೆ ಕೂಡ ಇಲ್ಲವಲ್ಲ ಆತ ಒಂದು ಮಾತನ್ನು ಕೂಡ ಆಡಿಸಲಿಲ್ಲವಲ್ಲ ಇಂಥ ದುರಹಂಕಾರಿಯನ್ನು ಅನುಸರಿಸಿಕೊಂಡು ನಮ್ಮ ಗುರುಗಳು ಸಂಚಾರ ಮಾಡುತ್ತಿದ್ದಾರಲ್ಲ ಇದು ನಮಗೆ ಅಪಮಾನ ನಾವು ಇದನ್ನು ಸಹಿಸತಕ್ಕದ್ದಲ್ಲ ಎಂಬೀ ರೀತಿಯಾಗಿ ಶಿಷ್ಯರು ರಾಜಶಾಸ್ತ್ರಿಗಳಿಗೆ ಕೇಳಿಸುವಂತೆ ರೇಗಿ ಕೂಗಾಡಿದರು ರಾಜಶಾಸ್ತಿಗಳಾದರೂ ಕೊಂಚನಕ್ಕೂ ಶಿಷ್ಯರಿಗೆ ಹೇಳಿದರು ಹೀಗೆ ಜ್ಞಾನ ಪಿಪಾಸೆ ಅಯ್ಯ ಮೇನದಲ್ಲಿರುವತ ಮಹಾವಿದ್ವಾಂಸ ನಾನು ಆತನಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ ಈ ಸಂಗತಿ ಆತನಿಗೆ ಇನ್ನು ತಿಳಿಯದು ದಾರಿಯಲ್ಲಿ ಮೇನಾ ಹೊತ್ತಿ ಹೋಗುತ್ತಿರುವಾಗ ದಾರಿ ಹೋಗಲು ನಾಲ್ಕಾರು ಮಂದಿ ಅದು ಏನೋ ವಿಶೇಷವೆಂದು ಭಾವಿಸಿ ಮೇನ ಜೊತೆಯಲ್ಲಿ ಹತ್ತು ಹೆಜ್ಜೆ ಹಾಕುವುದು ಉಂಟಷ್ಟೇ ಹೀಗೆ ಏನೋ ಒಂದು ಅರ್ಥವಿಲ್ಲದ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 ನಡಿಯ ನವದ್ವೀಪ ಪ್ರಾಂತಕ್ಕೆ ಹೋಗಿ ನವೀನ ನ್ಯಾಯ ಪ್ರಕ್ರಿಯ ಪ್ರಕ್ರಿಯೆಯನ್ನು ವ್ಯಾಸಂಗ ಮಾಡಿ ಬಂದಿದ್ದಾರೆ ನವೀನ ನ್ಯಾಯ ಪ್ರಕ್ರಿಯೆ ನನಗೆ ತಿಳಿದದ್ದಲ್ಲ ನಾನು ಪ್ರಾಚೀನ ನ್ಯಾಯವನ್ನು ನವನ ನ್ಯಾಯಶಾಸ್ತ್ರವನ್ನು ಕಲಿಯುವುದಕ್ಕಾಗಿ ಬಂಗಾಳ ದೇಶಕ್ಕೆ ಹೋಗಲು ಈಗ ನನಗೆ ತಕ್ಕ ವಯಸ್ಸಲ್ಲ ನಾನು ಏನಿದ್ದರೂ ಇಲ್ಲಿಗೆ ಅಲ್ಲಿಂದ ಬಂದ ವಿದ್ವಾಂಸರನ್ನ ಆಶ್ರಯಸಿಯೇ ಶಾಸ್ತ್ರಜ್ಞಾನ ಸಂಪಾದಿಸಬೇಕಾಗಿದೆ ಈ ಲಾಭಕ್ಕಾಗಿ ನಾನು ರಾಮಶಾಸ್ತ್ರಿಗಳವರನ್ನು ಅನುಸರಿಸುತ್ತಿದ್ದೇನೆ ಇದರಲ್ಲಿ ಅಪಮಾನದ ಸಂಗತಿ ಕೊಂಚವೂ ಇಲ್ಲ ನೀವು ಕೊಂಚ ತಾಳ್ಮೆಯಿಂದಿದ್ದು ನೋಡಿ ಪರಿಚಯ ರಾಜಶಾಸ್ತ್ರಿಗಳವರ ಶಿಷ್ಯರು ಈ ಉಪದೇಶವನ್ನು ತಾತ್ಕಾಲಿಕವಾಗಿ ಗ್ರಹಿಸಿದರು ಇದಾದ ಮಾರನೆಯ ದಿನ ಅಥವಾ ಮೂರನೆಯ ದಿನ ರಾಜಶಾಸ್ತ್ರಿಗಳವರು ಯಥಾಪ್ರಕಾರವಾಗಿ ರಾಮಶಾಸ್ತ್ರಿಗಳ ಮೇನಾಪಕದಲ್ಲಿ ನಡೆದು ಹೊರಟರು ಆಗ ದಾರಿಯಲ್ಲೊಂದು ಕಡೆ ರಾಮಶಾಸ್ತ್ರಿಗಳವರು ಮೇನಾವನ್ನು ನಿಲ್ಲಿಸಿ ರಾಜಶಾಸ್ತ್ರೀಗಳನ್ನು ಕುರಿತು ಕೇಳಿದರು ತಾವು ಯಾರು ನಾನು ರಾಜಶಾಸ್ತ್ರಿ ಮನ್ನಾರ ಗುಡಿಯವನು ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ ಈ ಮಾತನ್ನು ಕೇಳಿದೊಡನೆಯೇ ರಾಮಶಾಸ್ತಿಗಳು ಮೇನಾದಿಂದಿಳಿದು ರಾಜಶಾಸ್ತ್ರಿಗಳ ಪಾದಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಪ್ರದಾಯ ಕ್ರಮದಂತೆ ಪ್ರವರ ಹೇಳಿ ಅಹಂ ಬೋ ಎಂದರು ಉಳಿದದ್ದನ್ನು ವಾಚಕರು ಊದಿಸಬಹುದು ಕುಶಲ ಪ್ರಶ್ನೆಗಳಾದ ಬಳಿಕ ಮತ್ತೆ ಪ್ರಯಾಣವನ್ನ ಆರಂಭಿಸುವಾಗ ರಾಮಶಾಸ್ತಿಗಳು ರಾಜಶಾಸ್ತ್ರಗಳವರನ್ನು ಮೊದಲು ಮೇನಾದಲ್ಲಿ ಕೊಡಬೇಕೆಂದು ಹೇಳಿದರು ರಾಜಶಾಸ್ತಿಗಳು ಹಾಗೆ ಬೇಡವೆಂದಾಗ ರಾಮಶಾಸ್ತಿಗಳು ತಾವು ಒಬ್ಬರೇ ಮೇನಾದಲ್ಲಿ ಇನ್ನೂ ಕೂಡತಕ್ಕವರಲ್ಲವೆಂದು ರಾಜಶಾಸ್ತಿಗಳು ಕೂಡದಿದ್ದರೆ ಮಿಕ್ಕ ಯಾತ್ರೆ ಎಲ್ಲ ಕಾಲು ಆಗಬೇಕಾಗುತ್ತದೆ ಎಂದು ಖಂಡಿತವಾದ ಧ್ವನಿಯಲ್ಲಿ ಹೇಳಿದರು ಅದನ್ನು ರಾಜಶಾಸ್ತ್ರಿಗಳು ಮನ್ನಿಸಿದರು ವಿದ್ವಾಂಸರಿಬ್ಬರು ಮೇನಾದಿ ಅಲ್ಲಿ ಕುಳಿತು ಶಾಸ್ತ್ರವಾದಗಳನ್ನು ನಡೆಸುತ್ತಾ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಕ್ಷೇತ್ರವಾಸ ಮಾಡಿ ಅನಂತರ ಹಾಗೆ ಮೇನಾದಲ್ಲಿ ಅಲ್ಲಿಂದ ಹಿಂತಿರುಗಿದರು ಬರುವಾಗ ರಾಮಶಾಸ್ತಿಗಳವರು ಮಾಯಾವರಕ್ಕೆ ಬಂದು ಅಲ್ಲಿ ರಾಜುಶಾಸ್ತ್ರಿಗಳ ಮನೆಯಲ್ಲಿ ಎರಡು ದಿನ ಅತಿಥಿಗಳಾಗಿದ್ದು ಸಂತೋಷಪಟ್ಟು ಬಳಿಕ ಮೈಸೂರಿಗೆ ಹಿಂದಿರುಗಿದರು ಇದು ಪೂರ್ವಕಾಲದ ವಿದ್ವಾಂಸರ ದಾರಿ ನನಗೆ ಈ ಸಂಗತಿಯನ್ನು ಹೇಳಿದರು ರೈಆವಿ ಎಸ್ ಶ್ರೀನಿವಾಸ ಶಾಸಿಗಳವರು ವಿರೂಪಾಕ್ಷ ಶಾಸಿಗಳು ವೈದ್ಯನಾಥ ಶಾಸಿಗಳು. ಸಾವಿರದ ಒಂಬೈನೂರ ಹನಗಲ್ ವಿರೂಪ ವಿರೂಪಾಕ್ಷ ಶಾಸ್ತ್ರಗಳವರು ಬೆಂಗಳೂರಿನ ಶಂಕರಮಠದ ಪಾಠಶಾಲೆಯಲ್ಲಿ ವಿದ್ವಾಂಸರಾಗಿದ್ದರು ಅದ್ವೈತ ವೇದಾಂತ ಅವರ ಪಾಠ ಆಗ ಅವರೊಡನೆ ಸಹಾಧ್ಯಾಪಕರಾಗಿದ್ದವರು ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಗಳವರು ಇವರ ಪಾಠ ಪೂರ್ವ ಮೀಮಾಂಸ ಇಬ್ಬರಿಬ್ಬರು ದಿಗ್ಗಂತಿ ವರ್ಗಕ್ಕೆ ಸೇರತಕ್ಕವರು ಅವರವರ ಶಾಸಕಗಳಲ್ಲಿ